ಸಚ್ಚಿದಾನಂದ ಆತ್ಮ ಬ್ರಹ್ಮ ಕರಾರ್ಚಿತಾಂಗ್ರಿ ಸರೋಜ ಸುಮನ ಸೈ ಪ್ರೋಚ್ಛ ಸನ್ಮಂಗಳದ ಮಧ್ವಾಂತ ಕರ್ಣಾರೂಢ ಅಚ್ಚುತ ಜಗನ್ನಾಥ ಬಿಟ್ಟಲ ನಿಚ್ಚ ನೆಚ್ಚಿದ ಜನರ ಬಿಡ ಕಾಡ್ಗಿಚ್ಚನುಂಡ ಅರಣ್ಯದೊಳು ಗೋಗೋಪರನು ಉಪಸಂಹಾರ ಮಾಡುತ್ತಾ ಭಗವಂತ ತನ್ನ ನಂಬಿದ ಭಕ್ತರನ್ನು ಸರ್ವತಾ ಕೈ ಅಂತ ತಿಳಿಸ್ತಾರೆ ಶ್ರೀ ಜಗನ್ನಾಥ ಬಿಟ್ಟಲ ಸಚ್ಚಿದಾನಂದ ಸ್ವರೂಪ ಬ್ರಹ್ಮದೇವರ ಕರಗಳಿಂದ ಪೂಜಿತವಾಗಿರುವಂಥ ಪಾದಕಮಲವನ್ನು ಹೊಂದಿದಾನೆ ದೇವತೆಗಳಲ್ಲಿ ಅತ್ಯುತ್ತಮನಾದವನು ಸುಮಸಪ್ರೋಚ್ಛ ಉತ್ತಮ ಮಂಗಳವನ್ನು ಉಂಟು ಮಾಡುವವನು ಮಧ್ವಾಚಾರ್ಯರ ಹೃದಯದಲ್ಲಿ ನೆಲೆಸಿದವನು ಯಾವುದೇ ವಿಧವಾಗಿರ್ತಕ್ಕಂಥ ನಾಶರಹಿತನು ಚತುರ್ವಿಧ ನಾಶರಹಿತನು ಗೊಂಡಾರಣ್ಯದಲ್ಲಿ ಕಡ್ಗಿಚ್ಚನ ನುಂಗಿ ಗೋಗೋಪ ಗೋವುಗಳನ್ನು ಗೋಪರನ್ನು ಕಾಯ್ದವನು ತನ್ನನ್ನು ನಿರ್ಮಲವಾಗಿ ನಂಬಿದ ಜನರನ್ನು ಎಂದೂ ಕೈ ಬಿಡೋದಿಲ್ಲ ಸತ್ ಅಂದರೆ ಉತ್ತಮ ಚಿತ್ ಅಂದರೆ ಜ್ಞಾನಪೂರ್ಣ ಆನಂದ ಅಂದರೆ ಆನಂದಪೂರ್ಣ ಆತ್ಮ ಅಂದರೆ ಸ್ವಾಮಿ ಈ ನಾಲ್ಕು ಗುಣಗಳಿಂದ ಮನುಷ್ಯರಿಂದ ಉಪಾಸಿಸಲ್ಪಡಬೇಕಾದವನು ಭಗವಂತ ಸತ್ ಚಿತ್ ಆನಂದ ಆತ್ಮ ಚತುರ್ಗುಣೋಪಾಸನೆ ಭಗವಂತ ಸರ್ವರ ಹೃದಯದಲ್ಲಿ ನೆಲೆಸಿದ್ರೂ ಶುದ್ಧ ಭಾಗವತ ಧರ್ಮರಥರಾದ ಶ್ರೀಮದ್ ಆಚಾರ್ಯರ ಹೃದಯದಲ್ಲಿ ವಿಶೇಷವಾಗಿ ಸನ್ನಿಧಾನವನ್ನು ಇಟ್ಟಿರೋರು ಅಂತ ಮಧ್ವಾಂತಕರ್ಣರೂಢ ಅನ್ನೋ ಪದದಿಂದ ಸೂಚನೆಯನ್ನು ಮಾಡ್ತಾರೆ ಪ್ರೋಚ್ಛ ಅಂದರೆ ಅತ್ಯುತ್ತಮ ಅಂತರ್ಥ ಅತ್ಯುತ ಅಂದರೆ ಅನಿತ್ಯತ್ವಂ ದೇಹ ಹಾನಿಹಿ ದುಃಖ ಪ್ರಾಪ್ತಿ ಅಪೂರ್ಣತ ಚತುರ್ವಿಧ ನಾಶರಹಿತನಾದೋನು ಸದಾಭಾವೋ ಹರೇ ಸದಾ ಶ್ರೀಕೃಷ್ಣ ಪರಮಾತ್ಮ ಗುಂಡಾರಣ್ಯದಲ್ಲಿ ಕಾಣಿಸಿಕೊಂಡಿರುವಂತಹ ಕಾಡ್ಗಿಚ್ಚನ ನುಂಗಿ ಗೋವುಗಳನ್ನು ಪಾಲಿಸಿದ ರಕ್ಷಣೆ ಮಾಡಿದ ಅನ್ನೋ ವಿವರವನ್ನು ಭಾಗವತ ತಿಳಿಸ್ತಾ ಇದೆ ಅದು ತನ್ನನ್ನು ನಂಬಿದ ಭಕ್ತರನ್ನು ಎಂದೂ ಕೈ ಬಿಡೋದಿಲ್ಲ ಉದ್ಧಾರ ಮಾಡಿಯೇ ಮಾಡ್ತಾನೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಸಂಸಾರವನ್ನು ಅರಣ್ಯ ಅಂತ ಹೋಲಿಸ್ತಾರೆ ಉಪಮೆಯನ್ನು ಕೊಡ್ತಾರೆ ಅದಕ್ಕೆ ಕಿಚ್ಚು ಸಂಸಾರ ಅನ್ನೋ ಗೊಂಡಾರಣ್ಯದಲ್ಲಿನ ಕಿಚ್ಚನ್ನು ಕಾಡುಗಿಚ್ಚನ್ನು ಉಂಡ ಶ್ರೀಕೃಷ್ಣನ ಒಬ್ಬನೇ ಪರಿಹಾರ ಮಾಡ್ತಾನೆ ಅನ್ನೋದನ್ನು ಕೂಡ ಈ ದೃಷ್ಟಾಂತದಿಂದ ತಿಳಿಸ್ತಾರೆ ಸತ್ ಚಿತ್ ಆತ್ಮ ಸಚ್ಚಿದಾನಂದ ಆತ್ಮ ಸತ್ತಂದರೆ ದೋಷ ಇಲ್ಲದೇ ಇದ್ದವನು ದೋಷ ದೂರ ಗುಣಪರಿಪೂರ್ಣ ಅಂದರೆ ಪರಮಾತ್ಮ ಒಬ್ಬನೇ ಉಳಿದ ಎಲ್ಲರಲ್ಲೂ ಸಾಮಾನ್ಯವಾಗಿ ದುಃಖ ಅಸ್ವಾತಂತ್ರ ಅಂದ ಹೀಗೆ ನಾನಾ ದೋಷಗಳು ಇದ್ದೇ ಇದೆ ಸ್ವತಂತ್ರ ಆದವನು ಪರಮಾತ್ಮ ಒಬ್ಬನೇ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ತೃಣಜೀವನ ಪರ್ಯಂತ ಎಲ್ಲರೂ ಕೂಡ ಅಸ್ವತಂತ್ರ ಚಿತ್ತಂದರೆ ಜ್ಞಾನ ಸ್ವರೂಪ ಸಾತ್ವಿಕ ಚೇತನರೆಲ್ಲರೂ ಸಾತ್ವಿಕ ಜ್ಞಾನ ಸ್ವರೂಪರೇ ಆದರೂ ಭಗವಂತ ಪೂರ್ಣ ಜ್ಞಾನ ಸ್ವರೂಪ ಬೇರೆ ಯಾರ ಜ್ಞಾನವೂ ಅವನ ಜ್ಞಾನದಷ್ಟು ಪೂರ್ಣವಲ್ಲ ವಿಶಾಲ ಅಲ್ಲ ಆನಂದ ಸ್ವರೂಪಭೂತವಾದ ಸುಖ ಅವನಲ್ಲಿ ಇದೂ ಭಗವಂತನಲ್ಲಿ ಪೂರ್ಣ ಅನಂತ ಅವನಷ್ಟು ಅನಂತ ಆನಂದ ಬೇರೆ ಯಾರಿಗೂ ಕೂಡ ಇಲ್ಲ ಆತ್ಮ ಅಂದರೆ ಸ್ವಾಮಿ ಅವನೇ ಸರ್ವಸ್ವಾಮಿ ಅವನಿಗೆ ಸ್ವಾಮಿಯಾದವರು ಯಾರೂ ಇಲ್ಲ ಆದ್ದರಿಂದ ಈ ನಾಲ್ಕು ಮಹಿಮೆಗಳನ್ನು ಮುಮುಕ್ಷಗಳೆಲ್ಲರೂ ಕೂಡ ಮೋಕ್ಷವನ್ನು ಅಪೇಕ್ಷೆ ಮಾಡುವಂಥ ಎಲ್ಲರೂ ಕೂಡ ಕಡ್ಡಾಯವಾಗಿ ಉಪಾಸನೆಯನ್ನ ಮಾಡಲೇಬೇಕು ಸ್ವರೂಪಯೋಗ್ಯತೆ ಹೆಚ್ಚಿದಂತೆಲ್ಲ ಅವರು ಅವರಲ್ಲಿ ಹೆಚ್ಚು ಹೆಚ್ಚು ಮಹಿಮೆಗಳನ್ನು ಉಪಾಸನೆಯನ್ನು ಮಾಡ್ತಾರೆ ಬ್ರಹ್ಮ ಕರಾರ್ಚಿತಾಂಗ್ರಿ ಸರೋಜ ಭಗವಂತನ ಪಾದ ಕಮಲವನ್ನು ಕೂಡ ಪೂಜೆಯನ್ನು ಧ್ಯಾನವನ್ನು ಮಾಡ್ತಾರೆ ಮಾಡಬೇಕು ಆದರೆ ಬ್ರಹ್ಮದೇವರು ಮಾಡುವ ಪೂಜೆ ನಿರ್ಮಲವಾಗಿರುವಂಥದ್ದು ವಿಶೇಷ ಬೇರೆಯವರ ಪೂಜೆ ಸ್ವಲ್ಪವಾದರೂ ಕರ್ತೃತ್ವ ಅಭಿಮಾನ ಫಲಕಾಮನ ಮೊದಲಾದ ದೋಷಗಳಿಂದ ಕೂಡಿರುತ್ತೆ ರುಜಿಯೋಗಿಗಳಾಗಿದ್ದರಿಂದ ಬ್ರಹ್ಮವಾಯುಗಳಲ್ಲಿ ಈ ದೋಷ ಯಾವತ್ತೂ ಕಂಡುಬರೋದಿಲ್ಲ ಪಾದಿರಾಜರು ಲಕ್ಷ್ಮೀ ತಿಳಿಸುವಂತೆ ಬೊಮ್ಮನ ಮನೆಯಲ್ಲಿ ರನ್ನಪೀಠದಿ ಕುಳಿತು ಒಮ್ಮನ ದಿನೇ ಹವ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಬೊಮ್ಮ ಮೂರ್ತಿಯ ಹಸೆಗೆ ಬೋಚ್ಚ ಸನ್ಮಂಗಳದ ಸುಮನಸ ಸುಮನಸರು ಅಂದರೆ ದೇವತೆಗಳು ದೇವತೆಗಳಿಗೆ ಪ್ರೋಚ್ಛವಾದ ಅತ್ಯುನ್ನತವಾದ ಸನ್ಮಂಗಳವನ್ನ ಸೇವಾ ಅವಕಾಶದ ಭಾಗ್ಯವನ್ನ ಭಗವಂತ ಕರುಣಿಸ್ತಾನೆ ಪಾಂಡವರಿಂದ ಅಭೂತಪೂರ್ವ ವೈಭವದ ರಾಜಸೂಯ ಅಶ್ವಮೇಧಾದಿಯಾಗರೂಪವಾದ ಆರಾಧನೆಯನ್ನು ತಾನೇ ಮಾಡಿಸ್ಕೊಂಡ ಪರಮಾತ್ಮ ಇದು ಭಗವಂತ ಕರುಣಿಸಿರುವಂತಹ ಸನ್ಮಂಗಳದ ಭಾಗ್ಯ ದುರ್ಯೋಧನ ನಿನಗೆ ಸತ್ಕಾರ ಮಾಡ್ತೀನಿ ಭಾ ಅಂದರೆ ಇಲ್ಲ ಅಂಥೇಳಿ ವಿದುರ ಮನೆಗೆ ಸೇವಾ ಮಾಡುವ ಅವಕಾಶದ ಭಾಗ್ಯವನ್ನು ವಿದುರನಿಗೆ ಭಗವಂತ ಶ್ರೀಕೃಷ್ಣ ಕೊಟ್ಟ ಪ್ರೋಚ್ಛ ಅಂದರೆ ಪ್ರಕೃಷೇನ ಉಚ್ಚ ಪ್ರೋಚ್ಛ ಅಂದರೆ ಉನ್ನತ ಬಹಳ ಉನ್ನತ ಅಂತ ಮಧ್ವಾಂತಕರಣ ರೂಢ ಎಲ್ಲರ ಜೀವರಲ್ಲೂ ಅಂತರ್ಯಾಮಿಯಾದ ಭಗವಂತ ಅವರ ಅಂತಃ ಆ ರೂಢನಾಗಿರ್ತಾನೆ ಆದರೆ ಮಧ್ವರ ಹಂತಃಕರಣದಲ್ಲಿ ಭಗವಂತನನ್ನ ನೇರವಾದ ಸಂಬಂಧ ಬೇರೆಯವರ ಅಂತಃಕರಣದಲ್ಲಿ ಮಧ್ವರು ಮಧ್ವರ ಅಂತಃಕರಣದಲ್ಲಿ ಭಗವಂತ ಅಂತ ದೂರದ ಸಂಬಂಧ ಆದ್ದರಿಂದ ಭಗವಂತನ ಉಪಾಸನೆಗೆ ಮುಖ್ಯ ಪ್ರತಿಮೆ ಅಂದರೆ ಪ್ರಧಾನಂ ಧಾಮ ವಿಷ್ಣುವಷ್ಟು ಪ್ರಾಣಏವ ಪ್ರಕೀರ್ತಿತಃ ಅನ್ನುವಂತೆ ಮಧ್ವಾಚಾರ್ಯರು ಉಪಲಕ್ಷಣೆಯ ವೈದೇವರು ಬೇರೆಯವರು ಅಮುಖ್ಯ ಪ್ರತಿಮೆಗಳು ಅಂತ ಅಚ್ಯುತ ಜಗನ್ನಾಥ ಬಿಟ್ಟಲ್ಲ ಜಗನ್ನಾಥ ಬಿಟ್ಟಲನ ಎಲ್ಲ ಮಹಿಮೆಗಳಿಗೆ ಚ್ಯುತಿ ಅನ್ನೋದು ಯಾವತ್ತೂ ಇಲ್ಲ ಅಚ್ಯುತ ಚ್ಯುತಿ ಅಂದರೆ ನಾಶ ಅಚ್ಯುತ ಅಂದರೆ ಚ್ಯುತಿ ರಹಿತವಾದವನು ಎಂದೂ ಚ್ಯುತಿ ಹೊಂದದೇ ಇದ್ದವನು ಯಾವ ಮಹಿಮೆಯಿಂದಲೂ ಎಂದೂ ಚ್ಯುತನಾಗದೇ ಇರೋವನು ಅಚ್ಯುತ ಮೂಲ ರೂಪದಂತೆ ಅವತಾರ ರೂಪಗಳಲ್ಲೂ ಕೂಡ ಅಷ್ಟೇ ಮಹಿಮಾ ಸಂಪನ್ನನು ಭಗವಂತನೊಬ್ಬನೇ ಸದಾ ಶರಣಾಗತರನ್ನು ರಕ್ಷಣೆ ಮಾಡೋನು ಬೇರೆ ದೇವತೆಗಳಿಗೆ ಆ ಸಾಮರ್ಥ್ಯ ಸ್ವತಂತ್ರತ್ವೇನೇ ಇಲ್ಲ ಅವರು ಹಿರಣ್ಯ ರಾವಣ ಮುಂತಾದವರನ್ನು ಕೈಬಿಟ್ರು ಅವರು ನೀಡುವಂಥ ವರಗಳು ಸುಳ್ಳಾಗೋದಿದೆ ಭಗವಂತ ವರ ಕೊಟ್ಟರೆ ಅದೆಂದೂ ಸುಳ್ಳಾಗೋದಿಲ್ಲ ನಿಚ್ಚ ನೆಚ್ಚಿದ ಜನರ ಬಿಡ ಕಾಡ್ಗಿಚ್ಚೆನುಂಡ ಅರಣ್ಯದಳು ಗೋಗೋಪರನು ಕಾಯ್ದ ಕಾಡಗಿಚ್ಚನ ಉಂಡು ಆ ಅರಣ್ಯದೊಳು ಅಂದ್ರೆ ಶರಣಾಗತ ರಕ್ಷಕರನ್ನ ಜಗನ್ನಾಥ ವಿಠಲ ಅನ್ಲಿಕ್ಕೆ ಇದೊಂದೇ ನಿದರ್ಶನ ಸಾಕು ಕಾಡ್ಗಿಚ್ಚನ್ನು ಉಂಡು ಅರಣ್ಯದೊಳು ಗೋಗೋಪರನು ಕಾಯ್ದ ಬಾಲಕೃಷ್ಣ ಕಾಳಿಂಗನ ಹೆಡೆಗಳ ಮೇಲೆ ನಾಟ್ಯ ಆಡಿದ ಆ ಅದ್ಭುತವಾಗಿರುವ ದೃಶ್ಯವನ್ನು ಕಂಡು ಗೋ ಗೋಪಾಲಕರೆಲ್ಲರೂ ಅವತ್ತು ಹಗಲಿಡೀ ಯಮುನಾ ತೀರದಲ್ಲೇ ಹಬ್ಬವನ್ನು ಆಚರಣೆ ಮಾಡಿದರು ಅಷ್ಟೊತ್ತಿಗೆ ಸೂರ್ಯಾಸ್ತ ಆಯಿತು ಕೃಷ್ಣ ಆ ರಾತ್ರಿ ಹಳ್ಳಿಗೆ ಹೋಗದೆ ಬಲರಾಮನ ಜೊತೆಗೆ ತಾಯಿ ತಂದೆಗಳೊಂದಿಗೆ ಆ ಯಮುನಾ ತೀರದಲ್ಲೇ ಉಳಿದ ಗೋವುಗಳು ಗೋಪಾಲಕರು ಎಲ್ಲರೂ ಜೊತೆಗಿದ್ರು ಮಧ್ಯರಾತ್ರಿಯಲ್ಲಿ ಭಯಂಕರವಾಗಿರುವಂತಹ ಕಾಡ್ಗಿಚ್ಚು ಎಲ್ಲ ಕಡೆಯಿಂದ ಆವರಿಸ್ತು ಎಲ್ಲರಿಗೂ ಗಾಬರಿಯಾಯಿತು ಕೃಷ್ಣ ಕೃಷ್ಣ ಕೃಷ್ಣ ಅಂತ ಸ್ಮರಣೆ ಮಾಡಿದರು ತಕ್ಷಣ ಕೃಷ್ಣ ಎಲ್ಲ ಅಗ್ನಿಯನ್ನು ಪಾನ ಮಾಡಿಬಿಟ್ಟ ಇನ್ನೊಂದು ಸಲ ಹಗಲಲ್ಲಿ ಹಸು ಎಮ್ಮೆ ಹಾಡುಗಳು ಕಡಿಂದ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಮುಂಜಾಟವಿಯನ್ನು ಹೊಪ್ಪು ಇತ್ತ ಗೋಪಾಲಕರು ಆಟ ಮುಗಿಸಿ ಗೋವುಗಳನ್ನು ಕಾಣದೇ ಎಲ್ಲ ಕಡೆ ಹುಡುಕ್ತಾರೆ ಅವುಗಳ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಹುಡುಕಾಡ್ಕೊಂಡು ಹೋಗ್ತಾರೆ ಹಸುಗಳು ದಾರಿ ತಪ್ಪಿದವು ಅಂದ್ಕೊಂಡು ಅವುಗಳನ್ನು ಕಾಣದೇ ಪರಿತಾಪ ಪಟ್ಟು ಬಾಯಾರಿ ಬರ್ತಾರೆ ಕೃಷ್ಣ ಗೋವುಗಳನ್ನು ಹೆಸರಿಡಿದು ಕೂಗಿ ಕರೆದ ಆಗ ಅವು ಕೇಳಿ ಸಂತೋಷದಿಂದ ಪ್ರತಿಧ್ವನಿಯನ್ನು ಮಾಡಿದವು ಅಷ್ಟರಲ್ಲಿ ಅಕಸ್ಮಾತಾಗಿ ಸುತ್ತಲೂ ಕಾಡಗಿಚ್ಚು ಹಬ್ಬಿತು ಎಲ್ಲ ಕಡೆಗಳಿಂದಲೂ ಆವರಿಸಿ ಬರ್ತಿರ್ತಕ್ಕಂಥ ಬೆಂಕಿಯನ್ನು ಕಂಡು ಭಯದಿಂದ ಕೃಷ್ಣ ರಾಮ ಅಂತ ಎಲ್ಲರೂ ಕೂಡ ಆರ್ತರಾಗಿ ಮೊರೆ ಇಟ್ಟರು ಕೃಷ್ಣ ಹೇಳ್ತಾನೆ ಹೆದರಬೇಡ್ರಿ ಕಣ್ಮುಚ್ಕೊಳ್ರಿ ಅವರೆಲ್ಲ ಕಣ್ಮುಚ್ಚಿದಾಗ ಕೃಷ್ಣ ಬೆಂಕಿಯನ್ನೆಲ್ಲ ಪಾನ ಮಾಡಿಬಿಟ್ಟ ಗೋ ಗೋಪುರನ ಕಾಯ್ದ ಹೀಗೆ ಎರಡು ಬಾರಿ ಗೋ ಗೋಪುರು ಬೆಂಕಿಯಿಂದ ಪಾರಾದ್ದರಿಂದ ಕೃಷ್ಣನೇ ಅದನ್ನು ನುಂಗಿದ್ದ ಅಂತ ಅವರಿಗೆ ನಂಬಿಕೆ ಕೃಷ್ಣನನ್ನು ಸಾಕ್ಷಾತ್ ಭಗವಂತ ಅಂತ ತಿಳಿದು ಸ್ತೋತ್ರ ಮಾಡಿದರು ಅವರು ಕಣ್ಣು ಮುಚ್ಕೊಂಡಿದ್ದರಿಂದ ಕೃಷ್ಣ ತಮ್ಮನ್ನು ಬೆಂಕಿಯಿಂದ ಹೇಗೆ ಕಾಪಾಡದ ಅಂತ ತಿಳ್ಕೊಳ್ಳಿಲ್ಲ ಇದು ಯೋಗ ಸಾಮರ್ಥ್ಯ ಅಂತ ಅಂದ್ಕೊಂಡ್ರು ನಿತ್ಯ ತನ್ನನ್ನು ನೆಚ್ಚಿದ ಭಕ್ತರನ್ನು ಬಿಡದೆ ಕಾಪಾಡ್ತಾನೆ ಜಗನ್ನಾಥ ಬಿಟ್ಟಲ್ಲ ಹೇಗೆ ಕಾಪಾಡ್ತಾನೆ ಅನ್ನೋದು ನಮಗೆ ತಿಳಿದದೇ ಇದ್ದರೂ ಕೂಡ ಭಗವಂತ ಕಾಪಾಡೋದು ಸತ್ಯ ಈ ರೀತಿಯಾಗಿ ದೋಷದೂರ ಗುಣಪರಿಪೂರ್ಣ ಜ್ಞಾನಾನಂದ ಸ್ವರೂಪನಾದ ಸರ್ವಸ್ವಾಮಿಯಾದ ಜಗನ್ನಾಥ ವಿಠ್ಠಲ ಅವನ ಪಾದ ಕಮಲವನ್ನು ಚತುರ್ಮುಖ ಬ್ರಹ್ಮ ಸದಾ ಆರಾಧನೆ ಮಾಡ್ತಾನೆ ಅವನೇ ದೇವತೆಗಳಿಗೆ ಅತ್ಯಂತ ಉನ್ನತವಾದ ಸನ್ಮಂಗಳನ್ನ ನೀಡುತ್ತಾನೆ ಮಧ್ವಾಚಾರ್ಯರ ಅಂತಃಕರಣದಲ್ಲಿ ನೆಲೆಸಿದವನು ಅವನ ಮಹಿಮೆಗೆ ಎಂದೂ ಚ್ಯುತಿ ಅಥವಾ ನಾಶ ಅನ್ನೋದಿಲ್ಲ ನಿತ್ಯವೂ ತನ್ನನ್ನು ನಂಬಿರುವಂಥ ಜನರನ್ನು ಕೈಬಿಡೋದಿಲ್ಲ ಯಮುನಾ ತೀರದ ಅರಣ್ಯದಲ್ಲಿ ಕಾಡ್ಗಿಚ್ಚನ್ನು ಉಂಡು ಗೋವುಗಳನ್ನು ಗೋಗಳರನ್ನು ಎಲ್ಲರನ್ನು ಕಾಪಾಡಿದವನು ಶ್ರೀಕೃಷ್ಣ ಪರಮಾತ್ಮ ಅವನನ್ನೇ ಕುರಿತು ಶರಣಾಗತರಾಗಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿ ಈ ಸರ್ವ ಪ್ರತೀಕ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ ಶ್ರೀಕೃಷ್ಣಾರ್ಪಣ